ಪರಮದಯ್ಯ ಮೇನು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಓಲ್ ಕುರ್ ಅನಿಲ್ಮೀ ಕಾಫ್ ಶ್ರೇಷ್ಠವಾದ ಕುರ್ ಆನಿ ನಾನೆ ಬೆಲ್ಲಜಿಬು ವಾಸ್ತವದಲ್ಲಿ ಓರ್ವ ಎಚ್ಚರಿಕೆ ನೀಡುವವನು ಸ್ವತಃ ಇವರೊಳಗಿಂದಲೇ ಇವರ ಬಳಿಗೆ ಬಂದು ಇವರಿಗೆ ಸೋಜಿಗವೆನಿಸಿತು ತರುವಾಯ ಸತ್ಯ ನಿಷೇಧಿಗಳು ಹೇಳತೊಡಗಿದರೂ ಇದು ಸೋಜಿಗದ ವಿಷಯ ನಾವು ಸತ್ತು ಮೇಲೆ ಹಾಗೂ ಮಣ್ಣಾಗಿ ಹೋದ ಬಳಿಕ ಪುನಃ ಎಬ್ಬಿಸಲ್ಪಡುವೆವೆ ಈ ಮರಳುವಿಕೆಯು ಬುದ್ಧಿಗೆ ಮೇರಿದ ವಿಷಯವಾಗಿದೆ ಭೂಮಿಯು ಇವರ ಶರೀರದಿಂದ ಏನನ್ನೆಲ್ಲ ತಿಂದು ಬಿಡುತ್ತದೆಂದು ನಮಗೆ ಗೊತ್ತಿದೆ ನಮ್ಮ ಬಳಿಯಲ್ಲೊಂದು ಗ್ರಂಥವಿದೆ ಅದರಲ್ಲಿ ಎಲ್ಲವೂ ಸುರಕ್ಷಿತವಿದೆ ವಾಸ್ತವದಲ್ಲಿ ಸತ್ಯವು ಇವರ ಬಳಿಗೆ ಬಂದಾಗ ಇವರು ಆಗಲೇ ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿಬಿಟ್ಟರು ಆದ್ದರಿಂದಲೇ ಇವರೀಗ ಪೇಚಿಗೆ ಸಿಲುಕಿಕೊಂಡಿರುವರು ಅಸರಂ ಯೋ ಗುರು ಇಲೋಫ್ ಕೈ ಪಬಲೈನ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 ಭೂಮಿಯನ್ನು ನಾವು ಹಾಸಿದೆವು ಅದರಲ್ಲಿ ಪರ್ವತಗಳನ್ನು ನಾಟಿದೆವು ಮತ್ತು ಅದರೊಳಗೆ ಎಲ್ಲ ವಿಧದ ನಯನ ಮನೋಹರ ಸಸ್ಯಗಳನ್ನು ಬೆಳೆಸಿದೆವು ಇವೆಲ್ಲವೂ ಸತ್ಯದ ಕಡೆಗೆ ಮರಳುವ ಪ್ರತಿಯೊಬ್ಬ ದಾಸನ ಕಣ್ತೆರೆಸುವ ಮತ್ತು ಅವನಿಗೆ ಪಾಠ ಕೊಡುವ ವಸ್ತುಗಳಾಗಿವೆ ಒಲ್ಲ ಮಿನ ಶ್ರಮ ಇಮ್ ಬತ್ಮ ತತ್ನ ಬಿಹಲ್ ಹಸೂದ್ ಒನ್ ನ ಸಿಲ್ಲಹ ಪೊಲೀದ್ ನಾವು ಆಕಾಶದಿಂದ ಸುಸಮೃದ್ಧ ನೀರನ್ನಿಲಿಸಿದೆವು ತರುವಾಯ ಅದರಿಂದ ಉದ್ಯಾನಗಳನ್ನು, ಕೊಯ್ಲಿನ ಧಾನ್ಯಗಳನ್ನು ಫಲಭರಿತ ಗೊಂಚಲುಗಳು ಪದರು ಪದರುಗಳಾಗಿರುವ ಎತ್ತರವಾದ ಕರ್ಜೂರದ ಮರಗಳನ್ನು ಸೃಷ್ಟಿಸಿದೆವು ಇದು ದಾಸರಿಗೆ ಆಹಾರ ಒದಗಿಸುವ ಈ ನೀರಿನಿಂದ ನಾವು ಒಂದು ನಿರ್ಜೀವ ಜೀವದಾನ ಮಾಡುತ್ತೇವೆ ಸತ್ತು ಹೋದ ಮಾನವರು ಭೂಮಿಯಿಂದ ಹೊರಬರುವುದು ಹೀಗೆಯೇ ಕದ್ದ ಕೋವಿಲ ಮುಂ ಕೌ ಮುನು ಶಿವ ಸಮೂದ ವದು ರಾನು ಐಪೋ ವುಲ್ ಐಕ್ಯ ಕೌ ಮುಲ್ಲು ಕದ್ದ ಬಬ್ಬು ಸುನಕಾಯಿ ಇವರಿಗಿಂತ ಮುಂಚೆ ನೂಹರ ಜನಾಂಗವು ರಸನವರು, ಸಮುದರೂ ಆದರು, ಫಿರ್ಅನನು ಲೂತರ ಸಹೋದರರು ಐಕದವರು ತುಬ್ಬ ಜನಾಂಗದವರು ಸುಳ್ಳಾಗಿಸಿದ್ದಾರೆ ಎಲ್ಲರೂ ಸಂದೇಶವಾಹಕರನ್ನು ಸುಳ್ಳಾಗಿಸಿದರು ಕೊನೆಗೆ ನನ್ನ ಎಚ್ಚರಿಕೆಯು ಅವರಿಗೆ ಅನ್ವಯವಾಗಿಬಿಟ್ಟಿತು ನಾವೇನು ಪ್ರಥಮ ಬಾರಿ ಸೃಷ್ಟಿಸಿ ಬಳಲಿದ್ದೇವೆಯೇ ಆದರೂ ಇವರು ಒಂದು ಹೊಸ ಸೃಷ್ಟಿಯ ಬಗ್ಗೆ ಸಂಶಯಗ್ರಸ್ತರಾಗಿದ್ದಾರೆ ನಾವು ಮಾನವನನ್ನು ಸೃಷ್ಟಿಸಿದ್ದೇವೆ ಮತ್ತು ನಾವು ಅವನ ಮನಸ್ಸಿನಲ್ಲಿ ಉದ್ಭವಿಸುವ ದುರ್ಭಾವನೆಗಳನ್ನೂ ಬಲ್ಲೆವು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 ಮರಣ ಸಂಕಟವು ಸತ್ಯದೊಂದಿಗೆ ಬಂದು ಬಿಟ್ಟಿತು ನೀನು ತಪ್ಪಿಸಿಕೊಂಡು ಓಡುತ್ತಿದ್ದುದು ಇದರಿಂದಲೇ ಮತ್ತು ಕಹಳೆ ಊದಲ್ಪಟ್ಟಿತು ಇದೇ ನಿನ್ನನ್ನು ಎಚ್ಚರಿಸಲಾಗುತ್ತಿದ್ದ ದಿನ ಪ್ರತಿಯೊಬ್ಬನು ಒಬ್ಬ ಅಟ್ಟಿ ತರುವವ ಮತ್ತು ಒಬ್ಬ ಸಾಕ್ಷಿದಾರನ ಜೊತೆ ಬಿಟ್ಟನು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 ಪ್ರತಿಯೊಬ್ಬ ಕಟ್ಟಾ ಸತ್ಯ ನಿಷೇಧಿಯನ್ನು ಅವನು ಸತ್ಯವನ್ನು ದ್ವೇಷಿಸುತ್ತಿದ್ದನು ಒಳಿತನ್ನು ತಡೆಯುವವನಾಗಿದ್ದನು ಮೇರೆ ಮೀರುವವನಾಗಿದ್ದನು ಸಂಶಯಗ್ರಸ್ತನಾಗಿದ್ದನು ಮತ್ತು ಅಲ್ಲಾಹನೊಂದಿಗೆ ಇತರರನ್ನು ದೇವರಾಗಿ ಮಾಡಿಕೊಂಡಿದ್ದನು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 ಮತ್ತು ಬಹಳ ಎಚ್ಚರಿಕೆ ವಹಿಸುತ್ತಿದ್ದ ಪ್ರತಿಯೊಬ್ಬನಿಗಾಗಿ ಮುನಿ ಅವನು ಕಣ್ಣಾರೆ ಕಾಣದೆಯೇ ರಹಮಾನನಿಗೆ ಭಯಪಡುತ್ತಿದ್ದನು ಒಲಿದ ಹೃದಯದೊಂದಿಗೆ ಬಂದಿರುವನು ಶಾಂತಿಯೊಂದಿಗೆ ಸ್ವರ್ಗವನ್ನು ಪ್ರವೇಶಿಸಿರಿ ಅದು ಶಾಶ್ವತ ಜೀವನದ ದಿನವಾಗಿರುವುದು ما يشاءون فيها ولدينا مزيد alli avrigagi avaru bayasiddellavu irudu mattu avrigagi adakintalu bahalastu heccu nammalide wa kam ahlaknna qablahum min qarniihum ashad minhum batashah hum ashad minhum batashan fanqabu fil biladihal mimma his ನಾವು ಇವರಿಗಿಂತ ಮುಂಚೆ ಅನೇಕ ಜನಾಂಗಗಳನ್ನು ನಾಶಗೊಳಿಸಿದ್ದೇವೆ ಅವು ಇವರಿಗಿಂತ ತುಂಬಾ ಬಲಶಾಲಿಗಳಾಗಿದ್ದವು ಮತ್ತು ಅವರ ಜಗತ್ತಿನ ದೇಶಗಳನ್ನು ಜಾಲಾಡಿದ್ದರು ಮತ್ತೇನು ಅವರು ಯಾವುದಾದರೂ ಅಭಯ ಸ್ಥಾನವನ್ನು ಪಡೆದರೆ ಹೃದಯವುಳ್ಳ ಅಥವಾ ಲಕ್ಷ್ಯ ಮಾತು ಕೇಳುವ ಪ್ರತಿಯೊಬ್ಬನಿಗೆ ಈ ಇತಿಹಾಸದಲ್ಲಿ ಬೋಧಪ್ರದ ಪಾಠವಿದೆ ನಾವು ಭೂಮಿ ಆಕಾಶಗಳನ್ನು ಅವುಗಳ ನಡುವೆ ಇರುವ ಸಕಲ ವಸ್ತುಗಳನ್ನು ಆರು ದಿನಗಳಲ್ಲಿ ಸೃಷ್ಟಿಸಿದೆವು ನಮಗೇನು ದಣಿವಾಗಲಿಲ್ಲ ಆದುದರಿಂದ ಸಂದೇಶವಾಹಕರೇ ಇವರಾಡುವ ಮಾತುಗಳ ಬಗ್ಗೆ ತಾಳ್ಮೆ ಮತ್ತು ಸೂರ್ಯೋದಯಕ್ಕೆ ಮುಂಚೆಯೂ ಸೂರ್ಯಾಸ್ತಕ್ಕೆ ಮುಂಚೆಯೂ ನಿಮ್ಮ ಪ್ರಭುವಿನ ಪ್ರಶಂಸೆ ಮಾಡುತ್ತ ಅವನನ್ನು ಜಪಿಸಿರಿ ಸದ್ದಿ ಮತ್ತು ಪುನಃ ರಾತ್ರಿ ವೇಳೆಯು ಸಾಷ್ಟಾಂಗ ಬೆರಗಿದ ಬಳಿಕವೂ ಅವನನ್ನು ಜಪಿಸಿರಿ ಕೇಳಿರಿ ಘೋಷಿಸುವವನು ಪ್ರತಿಯೊಬ್ಬನ ಸಮೀಪದಿಂದಲೇ ಘೋಷಿಸುವ ದಿನ ಸ್ವೈಹಚ ಮತ್ತು ಲೋಕಾಂತ್ಯದ ಕಹಳೆಯನ್ನು ಎಲ್ಲರೂ ಸರಿಯಾಗಿ ಕೇಳುತ್ತಿರುವ ದಿನವು ಭೂಮಿಯಿಂದ ಮೃತರು ಹೊರಬರುವ ದಿನವಾಗಿರುವುದು ನಾವೇ ಜೀವದಾನ ಮಾಡುತ್ತೇವೆ ಮತ್ತು ನಾವೇ ಮರಣ ಕೊಡುತ್ತೇವೆ ಧನಿಕೂಮಿಯು ಬಿರಿದು ಜನರು ಅದರೊಳಗಿನಿಂದ ಹೊರಟು ವೇಗವಾಗಿ ಓಡುತ್ತಿರುವ ಆ ದಿನ ಎಲ್ಲರೂ ನಮ್ಮ ಕಡೆಗೆ ಮರಳಬೇಕಾಗಿದೆ ಈ ಒಟ್ಟುಗೂಡಿಸುವಿಕೆಯು ನಮಗೆ ಅತಿ ಸುಲಭಿಹುವಾಯಿ ಸಂದೇಶವಾಹಕರೇ ಇವರು ಕಟ್ಟುತ್ತಿರುವ ಮಾತುಗಳನ್ನು ನಾವು ಚೆನ್ನಾಗಿ ಬಲ್ಲೆವು ಇವರನ್ನು ಬಲಾತ್ಕಾರವಾಗಿ ಒಪ್ಪುವಂತೆ ಮಾಡುವುದು ನಿಮ್ಮ ಕೆಲಸವಲ್ಲ ನೀವು ನನ್ನ ಎಚ್ಚರಿಕೆಯ ಭಯವಿರುವವರಿಗೆ ಈ ಕುಆಾನಿನ ಮೂಲಕ ಉಪದೇಶ ನೀಡಿರಿ